ಹರಿಕಥಾ ಅಮೃತ ಸಾರ ಗುರುಬಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಭೋಜನ ಪ್ರಕರಣದಲ್ಲಿ ಮೊದಲನೇ ಪದ್ಯದಿಂದ ಹಿಡಿದು ಹತ್ತನೇ ಪದ್ಯದ ತನಕ ಹನ್ನೊಂದನೇ ಪದ್ಯದವರೆಗೆ ನಾನಾ ರೀತಿಯಲ್ಲಿ ಈ ಭೋಜನ ಪ್ರಕ್ರಿಯೆಯಲ್ಲಿ ಭಗವಂತನ ಪಾತ್ರದ ವೈವಿಧ್ಯತೆಯನ್ನು ತಿಳಿಸ್ಕೊಟ್ಟು ಅಲ್ಲಲ್ಲಿ ಯಾವ್ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅಂತ ಭಗವಂತನ ಚಿಂತನೆಯನ್ನು ತಿಳಿಸ್ಕೊಟ್ರು ಈ ರೀತಿ ಚಿಂತನೆ ಮಾಡಿದ್ರೆ ಫಲ ಏನು ಪ್ರಯೋಜನ ಅನುದ್ದೇಶ ನಮ್ಮ ಒಂದೊಪ್ಪಿ ಪ್ರವರ್ತತೆ ಪ್ರಯೋಜನ ಇಲ್ಲದೇ ಇದ್ದರೆ ಜೀವ ಯಾವುದೇ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಅಪೇಕ್ಷೆಯನ್ನು ಪಡೋದಿಲ್ಲ ಹಂಗಾರೆ ಪ್ರಯೋಜನ ಏನು ಅಂತ ಪ್ರಶ್ನೆ ಬಂದರೆ ದಾಸರು ಈ ಪದ್ಯದಲ್ಲಿ ಈ ರೀತಿ ಭೋಜನದ ಈ ಅನುಸಂಧಾನ ಅಂದರೆ ವೈಶ್ವಾನ ರೇಜ್ಞೆ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಅನುಸಂಧಾನ ಮಾಡಿದರೆ ಫಲ ಏನು ಬರುತ್ತೆ ಅಂತ ತಿಳಿಸ್ತಾರೆ ಈ ಪರಿಯಲರಿ ತುಂಬನಾರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದವನು ಪೋಪುದಿಪ್ಪುದು ಬಪ್ಪುದೆಲ್ಲ ರಮಾಪತಿ ಗಧಿಷ್ಠಾನವೆನತ ಕೃಪಾಪಯೋನದಿ ಮಾತನಾಲಿಸುವನು ಜನನಿಯಂತೆ ಜ್ಞಾನ ಅನುಸಂಧಾನ ಪೂರ್ವಕವಾಗಿ ಈ ಭೋಜನ ಯಜ್ಞವನ್ನು ಅಥವಾ ಪ್ರಣಾಗ್ನಿಹೋತ್ರ ವಿಶ್ವಾನರ ಯಜ್ಞ ಈ ರೀತಿಯಾಗಿ ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಸಾಧಕ ನಿತ್ಯೋಪವಾಸ ಮಾಡಿರ್ತಕ್ಕಂಥ ಫಲವನ್ನು ಪಡಿತಾನೆ ರೋಗದಿಂದ ಮುಕ್ತನಾಗ್ತಾನೆ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ ಅಷ್ಟೇ ಅಲ್ಲ ನಿತ್ಯ ಮಹಮಹಾ ಸುವಜ್ಞ ಅಶ್ವಮೇಧಾದಿ ಮಹಾಮಹ ಯಜ್ಞಗಳನ್ನು ಆಚರಿಸಿದ್ರೆ ಏನು ಫಲ ಬರ್ತದೋ ಅಂತಹ ಫಲ ಪಡಿತಾನೆ ಅಷ್ಟೇ ಅಲ್ಲ ಈಗ ಇರುವ ಮುಂದೆ ಬರ್ತಕ್ಕಂಥ ಹಿಂದೆ ಇದ್ದ ಎಲ್ಲ ಸಂಪತ್ತನ್ನು ಕೂಡ ಆ ಪರಮಾತ್ಮನಿಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂದ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ರೆ ಕೃಪಾಪಯೋ ನಿಧಿ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಅದನ್ನ ಆಲಿಸಿ ಅವನಿಗೆ ಅನುಗ್ರಹ ಮಾಡ್ತಾನೆ ಯಾವ ರೀತಿಯಾಗಿ ಭಕ್ತನ ಅನುಸಂಧಾನವನ್ನು ಸ್ತೋತ್ರವನ್ನು ಆಲಿಸ್ತಾನೆ ಅಂದರೆ ಜನನಿಯಂತೆಯೇ ತಾಯಿ ಹೇಗೆ ಮಗುವಿನ ಬಾಲಕನ ಕಲಾಭಾಷೆ ಜನನಿಯು ಕೇಳಿ ಸುಖ ಅಂತ ಆ ರೀತಿಯಾಗಿ ಅಸ್ಪಷ್ಟವಾಗಿರ್ತಕ್ಕಂಥ ಮಾತನ್ನು ತಾಯಿಯಾದವಳು ಆಲಿಸ್ತಾಳೋ ಅದೇ ರೀತಿಯಾಗಿ ಭಗವಂತ ಅಸ್ಪಷ್ಟವಾಗಿ ಸ್ತೋತ್ರ ಅನುಸಂಧಾನ ಇತ್ಯಾದಿ ಎಲ್ಲ ಮಾಡಿದರೂ ಕೂಡ ಭಗವಂತ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗಣನೆ ಮಾಡದೆ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತಹ ಮಾತೃವಾತ್ಸಲ್ಯ ಭಾವ ಇರ್ತಕ್ಕಂಥವನು ಪರಮಾತ್ಮ ಅಂತ ತಿಳಿಸಿದರು ಪರಮಾತ್ಮ ಅನ್ನದಲ್ಲಿ ಇರ್ತಾನೆ ಭೋಕ್ತೃವಿನಲ್ಲಿ ಇರ್ತಾನೆ ಆ ಭಗವಂತ ಭೋಕ್ತೃವಿಗೆ ಉಣ್ಣುವ ಶಕ್ತಿಯನ್ನು ಕೂಡ ಕೊಡ್ತಾನೆ ಅಂತ ಚಕ್ತಿದನು ಎನಿಸಿ ಅಂತ ಆ ಭೋಜನ ಪ್ರಕ್ರಿಯೆ ಅವನಿಂದ ತಾನೇ ತಾನಾಗಿ ನಡೆಯೋದು ಸಾಧ್ಯ ಇಲ್ಲ ಭಗವಂತನೇ ಅವನಲ್ಲಿ ಸನ್ನಿಹಿತನಾಗಿದ್ದು ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಗಳಿಂದ ಸನ್ನಿಹಿತನಾಗಿದ್ದು ಭೋಕ್ತೃತ್ವ ಶಕ್ತಿಯನ್ನು ಕೊಡ್ತಾನೆ ಅನ್ನದಲ್ಲಿದ್ದು ತರ್ಪಕನು ತಾನಾಗಿ ಅನ್ನಕ್ಕೆ ತೃಪ್ತಿ ಅನ್ನ ಊಟ ಮಾಡಿದರೆ ಜೀವನಿಗೆ ತೃಪ್ತಿಯಾಯಿತು ಅಂತ ಅನುಭವ ಬರಬೇಕಲ್ಲ ಆ ಅನ್ನದಲ್ಲಿ ಅನ್ನ ಅನ್ನ ಹೆಸರಿನಿಂದನೇ ಇದ್ದು ಜೀವನಿಗೆ ತೃಪ್ತಿಯನ್ನು ಕೊಡ್ತಾನೆ ಭೋಜ್ಯ ಪದಾರ್ಥದಲ್ಲಿ ನಾರಾಯಣ ಅನಿರುದ್ಧ ಈ ರೀತಿಯಾಗಿ ಎರಡು ನಾಮಗಳಿಂದ ಇದ್ದು ಆ ಜಡಭೂತವಾಗಿರ್ತಕ್ಕಂಥ ಧಾನ್ಯದಲ್ಲಿ ಇದ್ದು ಜೀವನಿಗೆ ತೃಪ್ತಿಯನ್ನು ಕೊಡ್ತಾನೆ ಭೋಜನ ಶಕ್ತಿ ಅಭಿವ್ಯಕ್ತಿಯಾಗಲಿಕ್ಕೆ ಏನು ಆ ರೀತಿಯಾಗಿ ಪರಮಾತ್ಮ ಧಾನ್ಯದ ಶಕ್ತಿಯನ್ನು ಜೀವನಿಗೆ ಊಟ ಮಾಡಿದ್ರಿಂದ ತೃಪ್ತಿಯಾಯಿತು ಅನ್ನೋ ಭಾವವನ್ನು ಕೊಡ್ತಾನೆ ತಾನೇ ಜಠರಾಜ್ನೆಯಲ್ಲಿ ವೈಶ್ವಾನ ರೂಪದಿಂದ ಇರ್ತಾನೆ ಅವನೆ ಈ ಯಜ್ಞದಲ್ಲಿ ಅಗ್ನಿ ಹೀಗೆ ಪರಮಾತ್ಮ ವಾಸುದೇವ ಅವಕಾಶ ಪ್ರದ ವಾಸುದೇವ ರೂಪದಿಂದ ತಿಂದ ಅನ್ನ ಬಾಯಿಯ ಮೂಲಕ ಜಠರವನ್ನು ಸೇರಬೇಕು ಅಂತಾದರೆ ಕಂಠಸ್ಥಾನದಲ್ಲಿ ಅನ್ನ ನಾಡಿಗಳ ಮೂಲಕ ಹೋಗಬೇಕು ಆಮೇಲೆ ತಿಂದ ಅನ್ನ ಪಚನ ಆಗಬೇಕು ವಿಶ್ವಾನರಗ್ನಿಯ ಪಾತ್ರ ಅಲ್ಲಿ ಆ ನಂತರ ನಾಡಿಯ ಮೂಲಕ ಆಯಾ ನಾಡಿಗಳ ಮೂಲಕ ಆಯಾ ಶರೀರದ ಬೇರೆ ಬೇರೆ ಅವಯವಗಳಿಗೆ ಅನ್ನದ ರಸವನ್ನು ಹರಿಸಬೇಕು ಆ ನಾಡಿಗಳು ಅದು ಓಪನ್ ಆಗಿದ್ದರೆ ಅಂದರೆ ಅವಕಾಶ ಇದ್ರೆ ಆ ರಸ ಹರಿಲಿಕ್ಕೆ ಸಾಧ್ಯ ನಾಡಿ ಬಂದಾಯಿತು ಅಂತ ಆದರೆ ಬೇರೆ ಬೇರೆ ಅವಯವಗಳಿಗೆ ಅನ್ನದ ರಸ ಅನ್ನೋದು ಮುಟ್ಟೋದಿಲ್ಲ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅಂತ ಈ ರೀತಿ ಎಲ್ಲ ಲೋಕದಲ್ಲಿ ವ್ಯವಹಾರ ಏನು ಮಾತಾಡ್ತೀವೋ ಈ ರೀತಿ ಆಗದೇ ಇದ್ದಂಗೆ ಭಗವಂತ ವಾಸುದೇವ ಅವಕಾಶಪ್ರದನಾಗಿ ಈ ಭೋಜನ ಯಜ್ಞವನ್ನು ನಡೆಸ್ಕೊಡ್ತಾನೆ ಅಂತ ಇಷ್ಟೆಲ್ಲ ಅನುಸಂಧಾನ ಮಾಡಿದರೆ ನಿತ್ಯೋಪವಾಸದ ಫಲ ಅಂತೇಳಿ ನಿತ್ಯೋಪವಾಸದ ಫಲ ಯಾಕೆ ಈ ರೀತಿ ಅಂತ ನಿತ್ಯ ಉಪವಾಸ ಅನ್ನೋದು ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ ಆದರೆ ಉಪವಾಸ ಒಂದು ಪ್ರಾಯಶ್ಚಿತವಾಗಿರ್ತಕ್ಕಂಥ ಒಂದು ಯಜ್ಞ ಅಂಥೇಳಿ ಭೋಜನ ಅನ್ನೋದು ಒಂದು ಯಜ್ಞ ಆದರೆ ಆ ಯಜ್ಞದಲ್ಲಿ ಧಾನ್ಯ ಅನ್ನೋನೇ ಜೀವ ಅವನ ಸಂಹಾರ ಅನ್ನೋದು ಮಾಡ್ತಕ್ಕಂಥದ್ದು ಆದ್ದರಿಂದ ಆ ಆ ರೀತಿಯಾಗಿರ್ತಕ್ಕಂಥ ಸಂಹಾರ ಆಗಿರೋದ್ರಿಂದ ಹನನ ಆಗಿರೋದರಿಂದ ಜೀವಕ್ಕೆ ಅದಕ್ಕೆ ಪ್ರಯಶ್ಚಿತ ಅಂತಾದರೆ ಉಪವಾಸ ಅಂತ ಭಾಗವತದಲ್ಲೇ ಹೇಳ್ತಾರೆ ನಾರದರು ಯುಧಿಷ್ಠರನಿಗೆ ಹೇಳ್ತಕ್ಕಂಥ ಮಾತು ಸಸ್ಯಗಳು ಪ್ರಾಣಿಗಳಿಗೆ ಪ್ರಾಣಿಗಳು ಮನುಷ್ಯರಿಗೆ ಮನುಷ್ಯರು ರಾಕ್ಷಸರಿಗೆ ದುರ್ಬಲರು ಪ್ರಬಲ ಜೀವಿಗಳಿಗೆ ಆಹಾರ ಆಗ್ತಾರೆ ಪ್ರಬಲ ಜೀವಿಗಳು ದುರ್ಬಲರಾಗಿರ್ತಕ್ಕಂಥವ್ರನ್ನ ತಿಂದು ಬದುಕ್ತಾರೆ ಅಂತ ಜೀವ ಶರೀರ ಜೀವನಿಗೆ ಜೀವನಾಧಾರ ಆಗೋದು ಭಗವಂತ ಮಾಡಿರ್ತಕ್ಕಂಥ ನಿಯಮ ಅಂತ ಮಹಾಭಾರತ ಶಾಂತಿ ಪರ್ವದಲ್ಲೂ ಕೂಡ ಅದೇ ರೀತಿಯಾಗಿ ತಿಳಿಸ್ತಾರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಬುಂಜತೇ ತೇ ತ್ವಗಂ ಅಂತ ಯಾರು ಅನುಸಂಧಾನ ಇಲ್ಲದೆ ಭೋಜನವನ್ನು ಮಾಡ್ತಾರೋ ಅವರು ಪ್ರತಿ ತುತ್ತಿಗೂ ಪಾಪವನ್ನೇ ಉಂಟಂಗೆ ಆಗ್ತಾ ಇದೆ ಯಾಕೆ ಅಂದರೆ ಪಾಕಕ್ರಿಯೆ ಅಂದರೆ ಇದು ಪಂಚ ಸೂನುಗಳು ಅಂಥೇಳಿ ಐದು ಬಗೆಯಾಗಿರ್ತಕ್ಕಂಥ ಜೀವ ಹೀಗೆ ಪಾಪ ಸಾಧನವಾಗಿರ್ತಕ್ಕಂಥ ಭೋಜನಕ್ಕೆ ಪಾಪನಾಶಕ್ಕಾಗಿ ಉಪವಾಸ ಮಾಡಿರ್ತಕ್ಕಂಥ ಫಲ ಬರಬೇಕು ಅಂತಾದರೆ ಅದನ್ನು ಭಗವಂತನಿಗೆ ನೈವೇದ್ಯ ವೈಶ್ವದೇವ ಬಲಿಹರಣ ಅತಿಥಿ ಭೋಜನ ಆಮೇಲೆ ವೈಶ್ವಾನರ ಯಜ್ಞ ಅಂತ ಚಿಂತನೆಯನ್ನು ಮಾಡಬೇಕು ಆಮೇಲೆ ಯಜಮಾನನಾಗಿರ್ತಕ್ಕಂಥವನು ಯಜ್ಞಶಿಷ್ಟಾ ಶನ ಸಂತೋ ಮುಚ್ಚಂತೆ ಸರ್ವಕೆಲ್ವಿ ಶೈಲಿ ಪಾಪ ಸಾಧನವಾಗಿರ್ತಕ್ಕಂಥ ಭೋಜನವನ್ನು ಯಜ್ಞ ರೂಪದಿಂದ ಭಗವಂತನ ಪ್ರೇರಣೆಯ ಭಗವಂತ ಪ್ರೀತಿರ್ತಮ್ಮಂತೆ ಈ ರೀತಿಯಾಗಿ ಆಚರಣೆ ಮಾಡಿದಾಗ ಉಪವಾಸದಂತೆ ಸರ್ವ ಪಾಪನಾಶಕ ಆಗಿ ಪುಣ್ಯಕರನೇ ಆಗ್ತಾ ಇದೆ ಇಲ್ಲಿ ಕುಟ್ಟಿ ಕೊಯ್ದದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟದ ಮುಟ್ಟಲಗಿಟ್ಟಿಟ್ಟು ಮಾಡಬಹುದು ಬಿಟ್ಟ ನುಂಡುಚ್ಚಿಷ್ಟ ಸಜ್ಜನರ ಬಿಟ್ಟು ತನ್ನೆಯ ಹೊಟ್ಟೆಗೋಸುಕ ತಟ್ಟವನ ತಟ್ಟೆ ನುಣುತಿಹ ಕೆಟ್ಟವನ್ನು ಜ್ವರ ಕಟ್ಟಿ ಒಯ್ಯೆ ಮಟ್ಟಣದಲ್ಲಿ ಅಂತ ಉಟ್ಟೋದು ಕೊಯ್ಯೋದು ಬೀಸೋದು ಬೇಯಿಸೋದು ಸುಡೋದು ಹುರಿಯೋದು ಕರಿಯೋದು ಹಿಂಗೆ ನಾನಾ ರೀತಿಯಾಗಿ ಆ ಧಾನ್ಯಕ್ಕೆ ಹಿಂಸೆಯನ್ನು ಜೀವ ಕೊಟ್ಟಿರ್ತಾನೆ ಅದಕ್ಕೆ ಅವನಿಗೆ ಪಾಪ ಅನ್ನೋದು ಬಂದಿರುತ್ತೆ ಅದೇ ಭಗವಂತನಿಗೆ ಸಮರ್ಪಣೆ ಮಾಡುವ ವಿಶ್ವಾನರ ಯಜ್ಞ ಅಂತ ಚಿಂತನೆ ಮಾಡಿದ್ರೆ ನಿತ್ಯ ಉಪವಾಸ ಮಾಡಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಈ ಉಪವಾಸ ಅನ್ನೋದು ಒಂದು ಪ್ರಾಯಶ್ಚಿತ್ತ ಕರ್ಮ ಆದ್ದರಿಂದ ಈ ಪಂಚ ಸೋನುಗಳ ಪರಿಹಾರಾರ್ಥವಾಗಿ ಇಷ್ಟೆಲ್ಲ ಮಾಡಬೇಕು ನೈವೇದ್ಯ ವೇಷುದೇವ ಇತ್ಯಾದಿ ಹಾಗೆ ಮಾಡೋದರಿಂದ ಅವನಿಗೆ ನಿತ್ಯ ಉಪವಾಸ ಮಾಡಿರ್ತಕ್ಕಂಥ ಫಲ ಬರುತ್ತೆ ಈಗ ನಮಗೊಂದು ಸಂಶಯ ಬರುತ್ತೆ ಶಾಸ್ತ್ರದಲ್ಲಿ ನಿತ್ಯೋಪವಾಸ ಅಂತ ಎಲ್ಲೂ ಹೇಳಿಲ್ಲ ಈ ನಿತ್ಯೋಪವಾಸ ಅನ್ನೋದು ಎಲ್ಲೂ ಹೇಳಿಲ್ಲ ಒಂದು ಅದು ವಿಹಿತವೂ ಅಲ್ಲ ಯಾಕಂದರೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದು ಸಾಧನೆ ಮಾಡಿಕೊಳ್ಳಿಕ್ಕೆ ಆದ್ದರಿಂದ ಶಾರೀರಿಕ ಪೋಷಣೆಯು ಕೂಡ ಒಂದು ಅಂಗ ಕರ್ಮಗಳಲ್ಲಿ ಆದರೆ ಶರೀರದ ಮೇಲೆ ಅಭಿಮಾನ ಪೋಷಣೆಯಲ್ಲಿ ಎಷ್ಟಿರಬೇಕು ಆದರೆ ದುಷ್ಟಾಂತವನ್ನು ಕೊಡ್ತಾರೆ ಊಟಕ್ಕೆ ಎಲೆ ಹಾಕೋತೀವಿ ಊಟಕ್ಕಿಂತ ಮುಂಚೆ ಅದರಲ್ಲಿ ಬೇಕಾದಷ್ಟು ಅಭಿಮಾನ ಮಾಡಿ ಅದನ್ನು ಸ್ವಚ್ಛ ಮಾಡ್ತೀವಿ ನಮಗೆ ಬೇಕಾಗಿರ್ತಕ್ಕಂಥ ರೂಪಕ್ಕೆ ಅದನ್ನು ಕತ್ತರಿಸಿ ಹಾಕೋತೀವಿ ಎಲ್ಲ ಮಾಡ್ತೀವಿ ಊಟ ಆದ ನಂತರದಲ್ಲಿ ಯಾವುದೇ ಅಭಿಮಾನ ಇಲ್ಲದೆ ಹೇಗೆ ತ್ಯಾಗವನ್ನು ಮಾಡ್ತೀವೋ ಹಾಗೆ ಇಂತಹ ಮನುಷ್ಯ ಜನ್ಮ ಸಾಧನೆಗಾಗಿ ಬಂದಿರತಕ್ಕಂಥದ್ದು ದೇವತೆಗಳ ಪ್ರಾರ್ಥನೆಯಂತೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಆದರಿಂದ ಇಂತಹ ಶರೀರವನ್ನು ಸಾಧನೆಗೆ ಪರ್ಯವಸಾನ ಆಗೋ ರೀತಿಯಲ್ಲಿ ನಡೆಸ್ಕೋಬೇಕು ಯಾವತ್ತೂ ನಿತ್ಯ ಕರ್ಮ ನೈಮಿತ್ಯ ಕರ್ಮಗಳಿಗೂ ಈ ದೇಹದಿಂದ ಸಾಧನೆ ಆಗಲ್ಲ ಅಂತ ಅನಿಸತ್ತೋ ಆಗ ದೇಹ ತ್ಯಾಗಕ್ಕಾಗಿ ಅವನು ಪ್ರಯತ್ನ ಮಾಡ್ಬೋದು ಆದ್ದರಿಂದ ಆ ಶರೀರದ ಮೇಲೆ ಪೋಷಣೆ ಇರಬೇಕು ಸಾಧನೆ ಉದ್ದೇಶದಿಂದ ಇದ್ದರೆ ಅದು ತಪ್ಪಲ್ಲ ಆದ್ದರಿಂದ ನಿತ್ಯೋಪವಾಸ ಅಂತಲ್ಲ ನಿತ್ಯೋಪವಾಸ ಅನ್ನೋದು ಎಲ್ಲೂ ಇಲ್ಲ ಅದು ವಿಹಿತನೂ ಅಲ್ಲ ಅಷ್ಟೇ ಅಲ್ಲ ಅದನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇನ್ನೂ ಒಂದು ಏನು ಅಂದರೆ ಅವಿಹಿತ ದಿನಗಳಲ್ಲಿ ಉಪವಾಸ ಮಾಡೋದರಿಂದ ಅದು ಪಾಪಕರ ಯಾಕೆ ಅಂದರೆ ಹಿಂದೆ ಮೊದಲನೇ ಪದ್ಯದಲ್ಲಿ ಹೇಳಬೇಕಾದ್ರೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂಥೇಳಿ ಆಯಾ ಭಗವದ್ ರೂಪಗಳ ದರ್ಶನ ಅನ್ನೋದು ಆ ದೇವತೆಗಳಿಗೆ ತತ್ವಾಭಿಮಾನಿ ದೇವತೆಗಳಿಗೆ ಆಗ್ತಕ್ಕಂಥದ್ದು ಆದ್ದರಿಂದ ವಿಹಿತ ದಿನಗಳಲ್ಲಿ ಏಕಾದಶಿ ಭೀಷ್ಮ ಪಂಚಕ ವಿಷ್ಣು ಪಂಚಕ ಇತ್ಯಾದಿ ವಿಹಿತ ದಿನಗಳಲ್ಲಿ ಉಪವಾಸ ಅನ್ನೋದು ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂಥ ಆಚರಣೆಯೇ ಹೊರತು ಅವಿಹಿತ ದಿನಗಳಲ್ಲಿ ಉಪವಾಸ ಮಾಡೋದು ಅಂತಾದರೆ ಆ ಎಲ್ಲ ದೇವತೆಗಳಿಗೆ ದೇವತಾರಾಧನೆ ಭಗವಂತನ ಆರಾಧನೆ ತಪ್ಪಿಸ್ತಂಗಾಗಿ ಮತ್ತಷ್ಟು ಪಾಪಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಆ ರೀತಿಯಾಗಿ ಆಗಬಾರ್ದು ಅವಿಹಿತ ದಿನಗಳಲ್ಲಿ ಉಪವಾಸ ಮಾಡ್ತಕ್ಕಂಥವನು ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೂ ಭಗವಂತನಿಗೂ ಅನ್ನ ಇಲ್ಲದೇ ಇದ್ದಂಗೆ ಅಂಥವನು ಅಸುರ ಸ್ವಭಾವದವನು ಅಂತ ಕರ್ಷಯ್ಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತ ಸಹ ಮಾಂ ಜೈವಾಂತಃ ಶರೀರಸ್ಥಂ ತಾನ್ ಬಿದ್ದಿ ಅಸುರ ನಿಶ್ಚಯ ಅನ್ನಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಆದ್ದರಿಂದ ಅಂಥವನು ಅಸುರಿ ಸ್ವಭಾವದವನು ಅವನು ಸರ್ವಥಾ ಸಾತ್ವಿಕ ಅಲ್ಲ ಯಾಕೆ ಅವಿಹಿತ ದಿನಗಳಲ್ಲಿ ಉಪವಾಸವನ್ನು ಮಾಡ್ತಾನೆ ವಿಹಿತ ದಿನಗಳಲ್ಲಿ ಭೋಜನವನ್ನು ಯಜ್ಞ ಅಂತ ಸಮರ್ಪಣೆ ಮಾಡದೇ ಇರತಕ್ಕಂಥವನವನು ಆದ್ದರಿಂದ ಪಾಪಿ ಆದ್ದರಿಂದ ನಿತ್ಯೋಪವಾಸಿ ಅಂದರೆ ವಿಹಿತ ದಿನಗಳಲ್ಲಿ ಉಪವಾಸವನ್ನೇ ಮಾಡ್ತಾ ಬೇರೆ ದಿನಗಳಲ್ಲಿಯೂ ಯಜ್ಞದಿ ಅಂತ ಅನುಸಂಧಾನದಿಂದ ಭೋಜನ ಮಾಡ್ತಾ ಇದ್ದರೆ ನಿತ್ಯ ಉಪವಾಸ ಮಾಡಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಅಂತ ವಿಹಿತ ದಿನಗಳಲ್ಲಿ ಉಪವಾಸ ಅಂತೇಳಿದ್ರೆ ಏಕಾದಶಿ ಇತ್ಯಾದಿ ಪ್ರಸಂಗಗಳಲ್ಲಿ ಉಪವಾಸ ಅದನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಭೋಜನ ಮಾಡಿದರೂ ಕೂಡ ವೈಶ್ವಾನರಯಜ್ಞ ಪ್ರಾಣಿಹೋತ್ರ ಅಂತ ಅನುಸಂಧಾನ ಬಂತು ಅಂತಾದರೆ ಉತ್ಕೃಷ್ಟವಾಗಿರ್ತಕ್ಕಂಥ ನಿತ್ಯೋಪವಾಸ ಮಾಡಿರ್ತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ ನಿರಾಮಯನು ನಿಷ್ಪಾಪಿ ಯಜ್ಞರೂಪದಿಂದ ಭೋಜನ ಮಾಡತಕ್ಕಂಥವನು ನಿರಾಮಯ ನಿರೋಗಿ ಆಗ್ತಾನೆ ನಿಷ್ಪಾಪಿ ಅವನ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ರೋಗಗಳಿಗೆ ಶಾಸ್ತ್ರ ಹೇಳುತ್ತೆ ಜನ್ಮಾಂತರ ಕೃತ ಪಾಪಂ ವ್ಯಾಧಿರೂಪೇಣ ರೋಗಗಳಿಗೆ ಮುಖ್ಯ ಕಾರಣ ಅಂತಾದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಅಪತ್ಯ ಮಾಡಿದ್ರೂ ರೋಗ ಬರದೇ ಇರ್ಬೋದು ಅಪತ್ಯ ಮಾಡದೇ ಇದ್ದರೂ ರೋಗ ಬರ್ಬೋದು ಯಾಕೆ ಈ ರೀತಿ ಆಗತ್ತೆ ಅಂದರೆ ಪಾಪನೇ ರೋಗಕ್ಕೆ ಕಾರಣ ಆದ್ದರಿಂದ ಅಪತ್ಯ ಮಾಡಿಸಿ ಆಯುರ್ವೇದ ಹೇಳುತ್ತೆ ಅಜೀರ್ಣ ಪ್ರಭವಾಹ ರೋಗ ಅಜೀರ್ಣದಿಂದ ರೋಗ ಬರತ್ತೆ ಬಲ್ಲ ವೈದ್ಯರ ಕೇಳಿ ಅಜೀರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು ಅಂತ ಲಕ್ಷ್ಮೀ ಶೋಭಾನದಲ್ಲಿ ವಾದರಾಜರು ತಿಳಿಸೋಂಗೆ ಈ ರೀತಿಯಾಗಿ ಅಜೀರ್ಣದಿಂದನೂ ಕೂಡ ರೋಗ ಬರತ್ತೆ ಅಂತ ಅಜೀರ್ಣ ಯಾಕಾಗತ್ತೆ ಅಂದರೆ ಪಚನ ಆಗದೆ ಇದ್ದರೆ ಅದನ್ನು ಅಜೀರ್ಣ ಅಂತ ಕರಿತೀವಿ ಪಚನ ಯಾಕೆ ಆಗೋಲ್ಲ ಅಂದರೆ ಇಷ್ಟೆಲ್ಲ ದೇವತೆಗಳ ಮೂಲಕ ಈ ಭೋಜನ ಪ್ರಕ್ರಿಯೆ ಅದು ಅನ್ನೋದು ನಡೆಯುತ್ತೆ ಅನ್ನೋ ಅನುಸಂಧಾನ ಮಾಡದೇ ಇದ್ದರಿಂದ ತಿಂದ ಅನ್ನ ಸರಿಯಾಗಿ ಪಚನ ಆಗಲ್ಲ ಆದ್ದರಿಂದ ದೈಹಿಕ ಮಾನಸಿಕ ಎಲ್ಲ ಪಾಪಗಳ ರೋಗಗಳಿಗೂ ಕಾರಣ ಯಾವುದು ಅಂತ ಆದರೆ ಜನ್ಮಾಂತರ ಕೃತಮ್ ಪಾಪಂ ಆದ್ದರಿಂದ ಭೋಜನ ಒಂದು ಯಜ್ಞ ಅಂತ ಚಿಂತನೆ ಮಾಡಿದ್ರೆ ಪಾಪವೂ ಬರಲ್ಲ ಬಂದ ಪಾಪವೂ ನಾಶ ಆಗುತ್ತೆ ಆಗ ನಿಷ್ಪಾಪಿ ನಿರಾಮಯ ಅಂತ ಜೀವನ ಕರೆಸ್ಕೋತಾನೆ ಅಂತ ಪ್ರತಿಯೊಬ್ಬ ಜೀವನೂ ಕೂಡ ಅಂದರೆ ಮನುಷ್ಯ ಸೃಷ್ಟಿಗೆ ಬಂದ ಮೇಲೆ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಅಶುರವಾಗಿರ್ತಕ್ಕಂಥ ಮನುಷ್ಯ ಜನ್ಮದಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಋಣ ಪರಿಹಾರಕ್ಕಾಗಿ ಆ ಮನುಷ್ಯ ಪರಿಯತ್ನವನ್ನು ಮಾಡಲೇಬೇಕು ಅಂತ ಒಂದು ದೇವಋಣ ಎರಡನೇದು ಪಿತೃಋಣ ಮೂರನೇದು ಋಷಿಋಣ ಅಂತ ಋಣತ್ರಯದಿಂದ ಪಾರು ಮಾಡೆನ್ನ ಅಂತ ದಾಸು ಸ್ತೋತ್ರ ಮಾಡ್ತಾರೆ ದೇವಋಣದ ಪರಿಹಾರ ಹೇಗೆ ಅಂದರೆ ಪೂಜೆ ನೈವೇದ್ಯ ವೈಶ್ವದೇವ ಬಲಿಹರಣ ಇತ್ಯಾದಿ ಪಿತೃಋಋಣ ಪರಿಹಾರ ಶ್ರಾದ್ದ ಕಾಲಕಾಲದಲ್ಲಿ ಗ್ರಹಣ ಮೊದಲಾಗಿರ್ತಕ್ಕಂಥ ಕಾಲಗಳಲ್ಲಿ ಅಮಾವಾಸ್ಯೆ ತರ್ಪಣ ಬಿಡೋದು ಈ ರೀತಿಯಾಗಿ ಪಿತೃಗಳು ಬದುಕಿದ್ದಾಗ ಅವರ ಯೋಗಕ್ಷೇಮವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮೃತರಾದ ನಂತರದಲ್ಲಿ ಕಾಲಕಾಲಕ್ಕೆ ಶ್ರಾದ್ದಾದಿಗಳನ್ನು ಮಾಡೋದು ತರ್ಪಣಾದಿಗಳನ್ನು ಕೊಡುವಂಥದ್ದು ಇದರಿಂದ ಪಿತೃಋಋಣ ಅನ್ನೋದು ಪರಿಹಾರ ಇನ್ನು ಋಷಿಋಣ ಅದು ಬ್ರಹ್ಮಯಜ್ಞ ಅಧ್ಯಯನ ಅಧ್ಯಾಪನ ಈ ರೀತಿಯಾಗಿ ಆ ಪರಿಹಾರಕ್ಕಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನಾದಿಗಳನ್ನು ಮಾಡೋದು ಹೀಗೆ ಈ ಮೂರು ರೀತಿಯಾಗಿ ಆ ಋಣ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಭೋಜನವನ್ನು ಯಜ್ಞಾನ ಅನುಸಂಧಾನ ಸಹಿತವಾಗಿ ಊಟ ಮಾಡಬೇಕು ಹೀಗೆ ಮಾಡಿದರೆ ಅವನು ನಿರಾಮಯ ನಿಷ್ಪಾಪಿ ಆಗೋದಕ್ಕೆ ಸಾಧ್ಯ ಬಂದಿರತಕ್ಕಂಥ ಪಾಪ ನಾಶ ಆಗತ್ತೆ ಮುಂದೆ ಪಾಪದ ಲೇಪ ಆಗದೆ ಇದ್ದಂಗೆ ಭಗವಂತ ಅವನನ್ನು ರಕ್ಷಣೆ ಮಾಡ್ತಾನೆ ಅಷ್ಟೇ ಅಲ್ಲ ನಿತ್ಯ ಮಹಾಶುಯಜ್ಞಗಳನ್ನು ಆಚರಿಸಿದ ಫಲ ಯಾರು ವಿದ್ಯುಕ್ತವಾಗಿ ಭೋಜನ ಯಜ್ಞವನ್ನು ಮಾಡ್ತಾನೆ ಅವನು ದೇವಋಣ ಋಷಿಋಣ ಪಿತೃಋಋಋಋಋಋಋಋಋಋಋಣ ಅಂತ ಮೂರು ಬಗೆ ಋಣಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದ್ರ ಜೊತೆಗೆ ನರಕದಿಂದ ಇಪ್ಪತ್ತೊಂದು ಕುಲಗಳನ್ನು ಉದ್ಧಾರ ಮಾಡ್ತಾನೆ ಸರ್ವಯಜ್ಞ ಫಲಭಾವಿಯಾಗಿ ಬ್ರಹ್ಮಲೋಕವನ್ನೇ ಹೊಂದುತ್ತಾನೆ ಅಂತ ಪ್ರಾಣಾಗ್ನಿಹೋತ್ರ ವಿಧಿಯೊಳಗೆ ಅದನ್ನು ತಿಳಿಸ್ತಾರೆ ವಿದಿನ ಬುಜತೆ ಏನ ಮುಚ್ಚತೆ ಋಣತ್ರಯಾತ್ ಮೂರು ರೀತಿಯಾಗಿರ್ತಕ್ಕಂಥ ಋಣದಿಂದ ಪರಿಹಾರವನ್ನು ಹೊಂದುತ್ತಾನೆ ಕುಲ ಅನಿ ವಿಪ್ರೋ ಅಕಸ್ಮಾತ್ ಅನಿವಾರ್ಯ ಅಂದರೆ ಸಾತ್ವಿಕ ಹಾಗೂ ಕೂಡ ದುಷ್ಟರ ಸಹವಾಸದಿಂದ ನರಕಾದಿಗಳಲ್ಲಿ ಪಿತೃಗಳಿದ್ದರೂ ಕೂಡ ಕುಲಾನು ಉದ್ಧರತೆ ಈ ರೀತಿಯಾಗಿ ಯಾರು ಅನುಸಂಧಾನಪೂರ್ವಕವಾಗಿ ಭೋಜನ ಯಜ್ಞವನ್ನು ಮಾಡ್ತಾರೋ ಅವರು ತಮ್ಮ ಇಪ್ಪತ್ತೊಂದು ಕುಲಗಳ ಪಿತೃಗಳನ್ನು ಉದ್ಧಾರ ಮಾಡ್ತಾರೆ ನರಕಾದ ಏಕವಿಂಶತಿ ಸರ್ವ ಸರ್ವಯಜ್ಞ ಫಲಾಭಾಪ್ತಿ ಬ್ರಹ್ಮಲೋಕಂಚ ಗಚ್ಚತಿ ಸರ್ವಯಜ್ಞದ ಫಲವನ್ನು ಪಡ್ಕೊಂಡು ಬ್ರಹ್ಮಲೋಕವನ್ನು ಕುರಿತು ಪ್ರಯಾಣವನ್ನು ಮಾಡ್ತಾರೆ ಆದ್ದರಿಂದ ಏವಂ ಜ್ಞಾತ ವಿಧಿರ್ಭುಕ್ತ ಬ್ರಹ್ಮಭೂಯಾಯ ಕಲ್ಪತೆ ಏಕಾಹುತಿ ಪ್ರಧಾನೇನ ಯಜ್ಞಾಯುತ ಫಲಂ ಲವೇದ್ ಈ ರೀತಿಯಾಗಿ ಪ್ರಾಣಗ್ನಿಹೋತ್ರ ವಿಧಿಯನ್ನು ಅನುಸಂಧಾನ ಮಾಡಿ ಭೋಜನ ಮಾಡಿದ್ರೆ ಒಂದೊಂದು ತುತ್ತಿಗೂ ಹತ್ತು ಯಜ್ಞಗಳನ್ನು ಮಾಡಿ ಅವಭೃತ ಸ್ನಾನ ಮಾಡಿದರೆ ಏನು ಫಲ ಬರ್ತಾ ಇದೆಯೋ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಪಡೆದು ಆಮೇಲೆ ಬ್ರಹ್ಮಲೋಕವನ್ನು ಕೊರಿತು ಪ್ರಯಾಣವನ್ನ ಮಾಡ್ತಾನೆ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಹಾಗಾದರೆ ಕರ್ಮದಿಂದನೇ ಮೋಕ್ಷ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಕರ್ಮದಿಂದನೂ ಮೋಕ್ಷ ಅಲ್ಲ ಬರೇ ಜ್ಞಾನದಿಂದನೂ ಮೋಕ್ಷ ಅಲ್ಲ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೇ ಅಂತ ಕರ್ಮದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಆದ್ದರಿಂದ ಜ್ಞಾನ ಅನುಸಂಧಾನಪೂರ್ವಕವಾಗಿರ್ತಕ್ಕಂಥ ಕರ್ಮಾಚರಣೆಯಿಂದ ಅಂತರಂಗ ಶುದ್ಧಿ ದ್ವಾರ ಸದ್ಕರ್ಮಗಳಲ್ಲಿ ಪ್ರವೃತ್ತಿ ಭಗವಂತನಲ್ಲಿ ಭಕ್ತಿ ಪರಿಪಕ್ವ ಭಕ್ತಿ ಅತಿ ಪರಿಪಕ್ವ ಭಕ್ತಿ ಆಮೇಲೆ ತತ್ವಜ್ಞಾನ ಪ್ರಾಪ್ತಿ ಕೊನೆಗೆ ಮೋಕ್ಷಾಂತ ಈ ರೀತಿಯಾಗಿ ಅಪರೋಕ್ಷ ಜ್ಞಾನಿಗಳು ಈ ಪರಿಯಲರಿ ತುಂಬನರರು ಅಂತ ಅವರು ಮಾತ್ರ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಅಂದರೆ ನಮಗೆ ಅವರು ಆದರ್ಶರು ಮಾರ್ಗದರ್ಶಕರು ಹೋತ್ರಂ ವಕ್ಷಾಮಿ ಸರ್ವ ಯಜ್ಞೇಶು ದುರ್ಲಭಂ ಅಂತ ಎಲ್ಲ ಯಜ್ಞಗಳಲ್ಲಿ ಭೋಜನ ಯಜ್ಞ ಅನ್ನೋದು ಅತೀ ದುರ್ಲಭ ಅನ್ನೋದು ಇದೇ ಅಭಿಪ್ರಾಯದಿಂದ ಹೇಳಿರ್ತಕ್ಕಂಥ ಮಾತು ಆದ್ದರಿಂದ ಈ ಭೋಜನವನ್ನು ಬರೀ ಅನುಸಂಧಾನ ಅಷ್ಟೇ ಅಲ್ಲ ವಿಹಿತ ದೇಶ ವಿಹಿತ ಕಾಲ ವಿಹಿತ ರೀತಿಯಲ್ಲಿ ವಿಹಿತ ಪದಾರ್ಥಗಳನ್ನು ಭೋಜನ ಮಾಡಬೇಕು ಅಂತ ಆ ಭೋಜನದ ವಿಧಿವಿಧಾನಗಳನ್ನು ಶಾಸ್ತ್ರ ತಿಳಿಸ್ತಾ ಇದೆ ಅದರ ಜೊತೆಗೆ ಪೋಪುದಿಪ್ಪುದು ಬೊಪ್ಪುದೆಲ್ಲ ರಮಾಪದಿಗೆ ಅಧಿಷ್ಠಾನವೆನ್ನುತ್ತಾ ಅಂಥೇಳಿ ಹೋಪದು ಇಪ್ಪುದು ಬೊಪ್ಪುದು ಅಂಥೇಳಿ ಮೂರು ರೀತಿಯಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಜೀವ ವಾಯುದೇವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನಿಗೆ ಪ್ರೀತಿಯಾಗಲಿ ಅಂತಲೇ ಭೋಜನ ಕ್ರಿಯೆಯನ್ನು ಮಾಡಬೇಕು ಉಣ್ಣೋದಕ್ಕಾಗಿಯೇ ಮನುಷ್ಯ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನದಿಂದ ಹಣವನ್ನು ಸಂಪಾದನೆ ಮಾಡ್ತಾನೆ ಕಳ್ಳತನ ಮಾಡೋದಕ್ಕೂ ಹೆಸೋದಿಲ್ಲ ಆದರೂ ಕೂಡ ಭಗವಂತನನ್ನು ಅವರು ತಿಳ್ಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಈ ಭೋಜನ ನಡೆಸೋದು ವಾಯುದೇವರಿಗೆ ಹೊಟ್ಟೆಗಾಗಿ ಭೋಜನದ ಪೂರ್ವೋತ್ತರದಲ್ಲಿ ಕೊಡ್ತಕ್ಕಂಥ ಆಪೋಷಣೆ ಎಲ್ಲ ಪ್ರಾಣದೇವರ ಉದ್ದೇಶದಿಂದ ಬಟ್ಟೆಗಾಗಿ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಮೋಕ್ಷದಲ್ಲೂ ಕೂಡ ಜೀವನಿಗೆ ಹೊಟ್ಟೆಗೆ ಬಟ್ಟೆಗೆ ಸಾಧನ ಅನ್ನೋದಾಗತ್ತೆ ಅಂತ ಅದಕ್ಕೆ ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೆ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ ಯೋ ನದಾತಿ ನ ಭುಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಜೀವ ಅಂದರೆ ಮನುಷ್ಯ ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡ್ತಾನೆ ಅದಕ್ಕಾಗಿ ಕಳ್ಳತನವನ್ನು ಮಾಡ್ತಾನೆ ನಾನಾ ರೀತಿಯಾಗಿ ಮಾಡ್ತಾನೆ ಆದರೆ ಗಳಿಸಿದ ಹಣಕ್ಕೆ ಮೂರೇ ರೀತಿಯಾಗಿರ್ತಕ್ಕಂಥ ಗತಿ ಒಂದು ದಾನ ಒಂದು ಭೋಗ ಅಥವಾ ನಾಶ ಅಂತ ಯಾ ನಾನೂ ಅದನ್ನು ಭೋಗ ಮಾಡೋದಿಲ್ಲ ಮತ್ತಾರಿಗೂ ಕೊಡಲ್ಲ ಅಂತಾದರೆ ಅದು ಉಳಿಯಲ್ಲ ಅದೇ ಪೋಪೋದು ತಾನು ಉಣದೇ ಬೇರೆಯವ್ರಿಗೂ ದಾನಾದಿಗಳನ್ನು ಮಾಡದೇ ಇದ್ದರೆ ಅದು ನಾಶ ಆಗತ್ತೆ ಅದಕ್ಕೆ ಇದನ್ನು ಪಶ್ಚಾತ್ತಾಪದಿಂದ ರಮಾಪತಿಗಿಷ್ಠಾನವನತ್ತ ಕೃಷ್ಣಾರ್ಪಣ ಅಂತ ಹೇಳಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಇಪ್ಪುದು ಅಂತ ಹೇಳಿದರೆ ಈಗ ಇರ್ತಕ್ಕಂಥ ಸಂಪತ್ತು ಈಗ ಉಣ್ಲಿಕ್ಕೆ ಅಂತ ಪಾಕ ಎಲ್ಲ ಸಿದ್ಧ ಆಗಿದೆ ಇದನ್ನ ರಮಾಪತಿ ಗಧಿಷ್ಠಾನಮನ್ನುತ್ತ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಪರಮಾತ್ಮನಿಗೆ ವೈದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಈ ಅನ್ನವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಆಯಾ ವಿಷಯ ಇಂದ್ರಿಯಗಳಿಂದ ಏನು ಭೋಗ ಮಾಡ್ತೀವೋ ಆ ಇಂದ್ರಿಯಗಳಿಂದ ಮಾ ಭೋಗ ಮಾಡ್ತಕ್ಕಂಥ ವಿಷಯಗಳನ್ನು ಕೂಡ ಪರಮಾತ್ಮನಿಗೆ ಅನ್ನ ಅಂತ ಸಮರ್ಪಣೆ ಮಾಡಬೇಕು ಹೀಗೆ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಬಪ್ಪುದು ಅಂತ ಹೇಳಿದ್ರೆ ದುಃಖಕ್ಕಾಗಿ ಪ್ರಯತ್ನ ಮಾಡದೇ ಇದ್ದರೂ ಕೂಡ ಹೇಗೆ ದುಃಖ ಬರ್ತಾಯಿದೆಯೋ ಅದೇ ರೀತಿಯಾಗಿ ಸುಖಕ್ಕೆ ಪ್ರಯತ್ನ ಮಾಡದೇ ಇದ್ದರೂ ಸುಖ ಯಾಕೆ ಬರಲ್ಲ ಅಂತ ಕೇಳಿದ್ರೆ ಅದನ್ನು ಮೊದಲಿಗೆ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಆಗ ಪರಮಾತ್ಮ ನಮಗೆ ಬರ್ತಕ್ಕಂಥ ಎಲ್ಲ ದುಃಖಗಳನ್ನು ಕೂಡ ಪರಿಹಾರವನ್ನು ಮಾಡ್ತಾನೆ ಅಥವಾ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಕರ್ಮಗಳು ಇಪ್ಪುದು ಅಂದರೆ ಸಂಚಿತ ಕರ್ಮಗಳು ಬಪ್ಪುದು ಅಂತ ಹೇಳಿದ್ರೆ ಆಗಾಮಿ ಕರ್ಮಗಳು ಅದೆಲ್ಲವೂ ಕೂಡ ಸಂಚಿತಾಗಾಮಿಗಳು ವಿರಿಂಚಿ ಜನ ಕನ ಭಜಿಸೆ ಕೆಡವುವು ಅಂತ ಮುಂದೆ ತಿಳಿಸ್ತಾರೆ ಹಾಗೇ ಈ ಸಂಚಿತ ಕರ್ಮಗಳನ್ನು ಒಂದು ದೊಡ್ಡ ಲಾರಿ ಹತ್ತಿಗೆ ಒಂದು ಕಿಡಿ ಅಗ್ನಿಸ್ಪರ್ಶ ಆದರೆ ಹೇಗೆ ಸುಟ್ಟು ಬೂದಿಯಾಗತ್ತೋ ಈ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಆ ರೀತಿಯಾಗಿ ಅನಂತ ಪಾಪಗಳನ್ನು ದಹನ ಮಾಡಿ ನಾಶಪಡಿಸ್ತಾನೆ ಲವಲೇಶನು ಉಳಿದೇ ಇದ್ದಂಗೆ ಆಗಾಮಿ ಕರ್ಮಗಳನ್ನು ರೇಪ ಆಗದೇ ಇದ್ದಂಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನುಸಂಧಾನ ಸಹಿತವಾಗಿರ್ತಕ್ಕಂಥ ಭೋಜನ ಅದು ಎಲ್ಲ ಕಡೆಗೂ ಅನುಸಂಧಾನ ಇರಬೇಕು ಪ್ರಾರಬ್ಧ ಕರ್ಮವನ್ನು ಉಪಮಾರ್ಗಾಂಚ ಅಂತ ಅಂದರೆ ಅದನ್ನು ನಿರ್ವೀರ್ಯವನ್ನಾಗಿ ಮಾಡಿ ಅದರಿಂದ ಜೀವನಿಗೆ ಸಾಧನೆಗೆ ಬಂಧಕ ಆಗದೇ ಇದ್ದಂಗೆ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ಪರಮಾತ್ಮ ಜೀವರನ್ನು ಈ ರೀತಿ ಅನುಸಂಧಾನ ಮಾಡ್ತಕ್ಕಂಥ ಜೀವನನ್ನು ಸತ್ವಿಕನನ್ನು ಉದ್ಧಾರ ಮಾಡ್ತಾನೆ ಅದೇ ರೀತಿಯಾಗಿ ಇನ್ನೊಂದು ರೀತಿ ಬೃಹದ ರಣ್ಯಕ ಆಚಾರ್ಯ ಹೇಳ್ತಾರೆ ಮುಂದೆ ಬರಬಹುದಾಗಿರ್ತಕ್ಕಂಥ ನಾನಾ ವ್ಯಾಧಿಗಳನ್ನು ಮರಣವನ್ನು ಅಷ್ಟೇ ಸ್ಮಶಾನಕ್ಕೆ ಪಯಣ ಮಾಡೋದಿರಲಿ ಶವ ಸಂಸ್ಕಾರ ದಹನ ಎಲ್ಲ ಇರಲಿ ಆ ಎಲ್ಲವನ್ನು ಕೂಡ ತಪಸ್ಸು ಅಂತ ತಿಳಿದು ಮುಂಚಿತವಾಗಿಯೇ ರಮಾಪತಿಗೆ ಅಧಿಷ್ಠಾನ ಅಂತ ಈ ರೀತಿಯಾಗಿ ಅರ್ಪಣೆಯನ್ನು ಮಾಡಬೇಕು ವ್ಯಾಧಿನ್ ಶವಹೃತಿಂಚವ ಶವ ದಾಹಾಧಿಕಂ ತಥಾ ವಿಷ್ಣುವೇ ತಪ ಇತ್ಯ ತತ್ಪರಂ ಅಂತ ಹೀಗೆ ಅರ್ಪಣೆ ಮಾಡಿದರೆ ಭಗವಂತ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾನೆ ಅಂದರೆ ದಾಸರು ದೃಷ್ಟಾಂತ ಕೊಡ್ತಾರೆ ಕೃಪಾ ಪಯುವನಿದು ಮಾತನ ಆಲಿಸುವನು ಸರ್ವ ಯಜ್ಞಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಭೋಜನ ಯಜ್ಞ ನೋಡಲಿಕ್ಕೆ ಸುಲಭ ಅನಿಸುತ್ತೆ ಅದರ ಅಂಥ ಸುಲಭ ಏನಲ್ಲ ಅದಕ್ಕೆ ಯಜ್ಞ ಅಂದರೆ ಅದು ಯಜದೇವ ಪೂಜಾ ಅಂತ ದೇವತಾ ಉದ್ದೇಶನ ದ್ರವ್ಯತ್ಯಾಗ ಅದಕ್ಕೆ ಯಜ್ಞ ಅಂಥೇಳಿ ಆ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಂತ ಯಜ್ಞಕುಂಡದಲ್ಲಿ ಬೆಂಕಿ ಕಡ್ಡಿ ಗೀರಿ ಯಾರು ಕೆಂಡವನ್ನು ಅಥವಾ ಅಗ್ನಿಯನ್ನು ಹೊತ್ಸಲ್ಲ ಅರಣಿ ಮಥನ ಆಗಬೇಕು ಅದಕ್ಕೆ ಅರಣಿ ಕಡಗೋಲು ಹಗ್ಗ ಎಲ್ಲ ಬೇಕು ಇಲ್ಲಿ ಹೃದಯ ಕಮಲ ಏನಿದೆಯಲ್ಲ ಅದೇ ಅರಣಿ ಮನಸ್ಸೇ ಕಡಗೋಲು ವಾಯುದೇವರು ಹಗ್ಗ ಮನಸ್ಸು ಪರವಶ ಆಗಿದ್ದಾಗ ಹಸುವೇ ಇಲ್ಲ ಊಟ ಬೇಡ ಅನಿಸತ್ತೆ ಅದೇ ಪ್ರಾಣವಾಯುವಿನ ಸಹಾಯದಿಂದ ಮನಸ್ಸನ್ನು ಮತನ ಮಾಡಿದರೆ ಹೃದಯ ಕಮಲ ಅನ್ನೋ ಅರಣಿ ಒಳಗೆ ಅನುಭವ ಆಗುತ್ತೆ ಜಾಟರಾಗಿ ಜಜೋಲ್ಯಮಾನವಾಗಿ ಪ್ರಜ್ವಲನ ಆಗತ್ತೆ ಬಾಯಲ್ಲಿ ನೀರು ಉರುತ್ತೆ ಅನ್ನ ತಿನ್ನಬೇಕು ಅನಿಸುತ್ತೆ ಬಾಯಿಯಲ್ಲಿ ಆಹ್ವಾನೀಯ ಅನ್ನೋ ಯಜ್ಞಕುಂಡ ಹೃದಯದಲ್ಲಿ ಗಾರ್ಹಸ್ಪತ್ಯ ನಾಭಿಯಲ್ಲಿ ದಕ್ಷಿಣಾಗ್ನಿ ಉದರದ ಬಲಭಾಗದಲ್ಲಿ ಆವಸತಿ ಎಡಭಾಗದಲ್ಲಿ ಸಭ್ಯಂಚಿತಿ ಈ ಪಂಚಾಗ್ನಿಗಳಲ್ಲಿ ಅನ್ನಪಾನ ಇತ್ಯಾದಿ ಎಲ್ಲ ಹುತಿಯನ್ನು ಸಮರ್ಪಣೆ ಮಾಡಬೇಕು ಇಷ್ಟೆಲ್ಲ ಮಾಡಲಿಕ್ಕೆ ಅಧ್ವರ್ಯು ಯಜಮಾನ ಯಾರು ಅಂದರೆ ಜೀವನೇ ಅಧ್ವರ್ಯು ಅವನೇ ಯಜಮಾನನಾಗಿರ್ತಕ್ಕಂಥವನು ಮತ್ತು ಪತ್ನಿ ಸಹಿತವಾಗೇ ಎಲ್ಲ ಯಜ್ಞಾದಿಗಳನ್ನು ಮಾಡಬೇಕು ಪತ್ನಿ ರಹಿತನಾಗಿರ್ತಕ್ಕಂಥವನು ವಿಧುರನಿಗೆ ಯಜ್ಞಾದಿಗಳಿಗೆ ಅಧಿಕಾರ ಇಲ್ಲ ಅಂತ ಪ್ರಶ್ನೆ ಬಂದರೆ ಜೀವನಿಗೆ ಬುದ್ಧಿ ಅಂತ ಪತ್ನಿ ಇದಳಲ್ಲ ಅವು ಬುದ್ಧಿಪೂರ್ವಕವಾಗಿ ಯಜ್ಞ ಮಾಡಿದರೆ ಫಲ ನಾಲಿಗೆ ಸುಕ್ಷ್ರುವ ಹೀಗೆ ಪ್ರಾಣಾಯಾಮ ಮಾಡಿ ಪ್ರಣವಾದಿ ಸ್ವಾಹಂತ ಮಂತ್ರಪೂರ್ವಕವಾಗಿ ಜಠ್ರಾಗ್ನಿಯಲ್ಲಿ ಹೋಮವನ್ನು ನಡೆಸಬೇಕು ಅಂತ ಪ್ರಾಣಾಗ್ನಿಹೋತ್ರ ವಿಧಿಯಲ್ಲಿ ತಿಳಿಸ್ತಾರೆ ಈ ರೀತಿಯಾಗಿ ಆ ಪರಮಾತ್ಮ ಅಜಿ ಜಿ ಭೋಜನ ಪ್ರಕ್ರಿಯೆಯನ್ನು ವಿಶೇಷವಾಗಿ ನಮ್ಮೊಳಗೆ ಸನ್ನಿಹಿತನಾಗಿದ್ದು ಮಾಡಿಸ್ಕೊಡ್ತಾನೆ ಈ ಭೋಜನ ಆಗಬೇಕು ಅಂತ ಆದರೆ ಮೊದಲಿಗೆ ಹಸಿಬೆಯ ಉತ್ಪತ್ತಿ ಆಗಬೇಕು ಹಸಿಬೆಯ ಉತ್ಪತ್ತಿ ಪರಮಾತ್ಮ ಅನಿರುದ್ಧ ಪರಮಾತ್ಮ ಮಾಡ್ತಾನೆ ನಂತರ ಏನು ಮಾಡಬೇಕು ಅಂತ ಚಿಂತನೆ ಮನೋವ್ಯಾಪಾರ ಆ ಕೆಲಸ ಆಗಬೇಕು ಅದಾದಮೇಲೆ ಅದಕ್ಕಾಗಿ ಪ್ರಯತ್ನ ಅನ್ನೋದು ದೈಹಿಕವಾಗಿರ್ತಕ್ಕಂಥ ವ್ಯಾಪಾರ ಅದು ನಡಿಬೇಕು ಇದಿಷ್ಟು ಜೀವನಿಂದ ಆಗ್ತಕ್ಕಂಥ ಕಾರ್ಯಗಳು ಅಂತ ಇಟ್ಕೊಂಡ್ರೆ ಈ ಭೋಜನ ಪ್ರಕ್ರಿಯೆಯಲ್ಲಿ ಭಗವಂತ ಮಾಡ್ತಕ್ಕಂಥ ಕೆಲಸಗಳು ಪಚನ ಅದು ಪರಮಾತ್ಮನ ಕೆಲಸ ನಂತರ ಆ ಭೋಜನದಿಂದ ಸುಖ ಅಥವಾ ಆನಂದ ಇದನ್ನು ಕೊಡ್ತಕ್ಕಂಥವನು ಕೂಡ ಪರಮಾತ್ಮನೇ ಹೀಗೆ ಭೋಜನ ಅನ್ನೋದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಈ ರೀತಿಯಾಗಿ ಭೋಜನ ಅಂತ ಹೇಳಿದ ತಕ್ಷಣ ಸುಮ್ಮನೆ ಹೋಗ್ತೀವಿ ಮಾಡ್ತೀವಿ ಅಂತ ಅರ್ಥ ಅಲ್ಲ ಮೊದಲಿಗೆ ಹಸಿವೆ ಆಗಬೇಕು ಆಮೇಲೆ ಆ ಭೋಜನಕ್ಕೆ ಪದಾರ್ಥಗಳ ಸಂಗ್ರಹ ರೂಪವಾಗಿರ್ತಕ್ಕಂಥ ಮಾನಸಿಕ ವ್ಯಾಪಾರ ಚಿಂತನೆ ಎಲ್ಲ ಆಗಬೇಕು ಆಮೇಲೆ ಅದಕ್ಕಾಗಿ ಪ್ರಯತ್ನ ಆಗಬೇಕು ಆಮೇಲೆ ಉಂಡ ಅನ್ನ ಪಚನ ಆಗಲಿಕ್ಕೆ ಅದು ಭಗವಂತ ಮಾಡಿಸ್ತಕ್ಕಂಥದ್ದು ಆ ಭೋಜನದಿಂದ ಅಥವಾ ಆನಂದ ಅನ್ನೋದು ಉತ್ಪತ್ತಿ ಆಗೋದು ಯಾರಿಗೆ ಹಸಿವೆ ಇದೆಯೋ ಅವರಿಗೆ ಭೋಜನದ ಆನಂದ ಸಿಗತ್ತೆ ಹೊರತು ಹಸಿವೆ ಇಲ್ಲದೇ ಇತ್ತು ಅವನಿಗೆ ಭೋಜನದ ಸುಖ ಅಥವಾ ಆನಂದ ಸಿಗೋದು ಸಾಧ್ಯ ಇಲ್ಲ ಆದ್ದರಿಂದ ಹಸಿವೆಯ ಉತ್ಪತ್ತಿಯನ್ನು ಮಾಡ್ತಕ್ಕಂಥವನು ಕೂಡ ಪರಮಾತ್ಮನೇ ಅಂತ ತಿಳಿಸ್ತಾರೆ ಅಷ್ಟೇ ಅಲ್ಲ ಮನೆಗೆ ಬಂದುದನ್ನು ಉಂಡುಣಿಸಿ ಅವನ ಮನಸ್ಸಿಗೆ ಯಾವುದು ಬರುತ್ತೋ ಅದನ್ನೇ ಉಣಿಸ್ತಾನೆ ಭಗವಂತ ಆಗ ಜೀವನಿಗೆ ಇದು ಬೇಕು ಇದು ಬೇಡ ಅನ್ನೋ ಪ್ರವೃತ್ತಿಯನ್ನು ಹುಟ್ಟುವಂಥದ್ದು ಹೀಗೆ ಭೋಜನ ಪ್ರಕ್ರಿಯೆಯಲ್ಲಿ ಪ್ರಾಣಾಯ ಸ್ವಾಹ ಅಪಾಯನ ಅಪಾನಯ ಸ್ವ ಅಪಾನಯ ಸ್ವಾಹ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಇತ್ಯಾದಿ ಐದು ರೀತಿಯಾಗಿ ಆಹುತಿಗಳನ್ನು ಕೊಡುವುದು ಉಪ್ಪು ಹುಳಿ ಖಾರ ಇಲ್ಲದೇ ಇರತಕ್ಕಂಥ ತುಪ್ಪ ಸಹಿತವಾಗಿರ್ತಕ್ಕಂಥ ಅನ್ನವನ್ನು ತುಳಸಿದಲದ ಜೊತೆಗೆ ಹಲ್ಲುಗಳ ಸ್ಪರ್ಶ ಆಗದೇ ಇದ್ದಂತೆ ನುಂಗಬೇಕು ಇದು ಪಂಚಪ್ರಾಣರಿಗೆ ಬ್ರಹ್ಮರಿಗೆ ಅಂತ ಆರು ಆಹುತಿಗಳನ್ನು ಕೊಡ್ತಕ್ಕಂಥದ್ದು ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಯಾಂತ್ರಿಕವಾಗಾದರೂ ಮಂತ್ರಪೂರ್ವಕವಾಗಿ ಆಹುತಿಯನ್ನು ಕೊಟ್ಟರು ಕೃಪಾಪಯೋ ನಿಧಿ ಕರುಣಾಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಆ ಎಲ್ಲ ಮಂತ್ರಗಳನ್ನು ಆಲಿಸಿ ಮಾತೃ ಭಗವಂತನದು ಬಾಲಕನ ಕಲಾಭಾಷೆ ಜನನೆಯೂ ಕೇಳಿಸ್ಕೊಪಡುವಂತೆ ಅಂತ ತಾಯಿಗೆ ಮಾತು ಬರೋದು ಮೊದಲಿಗೆ ಮುಖ್ಯ ಆಮೇಲೆ ಆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿ ಅಂತ ನಿರೀಕ್ಷೆಯನ್ನು ಹೇಗೆ ಮಾಡ್ತಾಳೋ ಅದೇ ರೀತಿಯಾಗಿ ಭಗವಂತ ಸ್ಪಷ್ಟವಾಗಿ ಇಷ್ಟೇ ಮಂತ್ರಗಳನ್ನು ಅನುಸಂಧಾನ ಮಾಡಿದ್ರೂ ಆ ಪುಣ್ಯ ವಿಶೇಷದಿಂದ ಇನ್ನೂ ಹೆಚ್ಚಿನ ಯಜ್ಞಾನ ಅನುಸಂಧಾನ ನಡೆಸುವಂತೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಭೋಜನ ಯಜ್ಞ ಕರ್ತ ಯಾರುತ್ತಾರೋ ಅವನಿಗೆ ಪಾಪ ಪರಿಹಾರವನ್ನು ಮಾಡಿ ಅಂತಃಕರಣ ಶುದ್ಧಿ ಪೂರ್ವಕ ಕ್ರಮವಾಗಿ ಅವನ ಯೋಗ್ಯತಾನುಸಾರ ಜ್ಞಾನ ಸಾಧನೆಯನ್ನು ಮಾಡಿಸ್ತಾನೆ ಆದ್ದರಿಂದ ಪರಮಾತ್ಮ ಕರುಣಾ ಸಮುದ್ರ ಕೃಪಾಪಯೋಗನಿದೆ ಅಂತ ಅರ್ಥಜ್ಞಾನ ಇಲ್ಲದೆ ಪಡಿಸುವ ಮಂತ್ರಗಳಿಗೂ ಭಗವಂತ ಮೆಚ್ಕೋತಾನೆ ಅಂತ ಅವನ ಮೇಲೆ ವಿಶ್ವಾಸ ಇರಬೇಕು ವಿಶ್ವಾಸ ಫಲದಾಯಕ ಅಂತ ಆ ರೀತಿಯಾಗಿ ಚಿಂತನೆ ಮಾಡಿದ್ರೆ ಇಂತ ಅದ್ಭುತವಾಗಿರ್ತಕ್ಕಂಥ ನಿತ್ಯ ಮಾಡುವ ಭೋಜನಕ್ಕೆ ಯಜ್ಞದ ಮೆರುಗನ್ನು ಕೊಟ್ಟು ವಿಶಿಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಭಗವಂತ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ